ಐವತ್ತೇಳು ಕೆರಿಯ ಆಸರೆಯ ಭಾವಿ ಆಶ್ರಮದ ಒಂದು ಮೂಲೆಯಲ್ಲಿ ವಿಸ್ತಾರವಾಗಿ ಬೆಳೆದ ಆಲದ ಮರವೊಂದು ಅದರ ಬುಡದಲ್ಲಿ ಒಂದು ಮೊಳ ಎತ್ತರವಾದ ಕಲ್ಲುಗಳ ಮೇಲೆ ನಿಲ್ಲಿಸಿರುವ ಒಂದು ಹೊಲಗೆ ಕಲ್ಲು ಲೋಕ ಆಯಾಸವಾದರೆ ಭಗವಾನರು ಅಲ್ಲಿ ಹೋಗಿ ಕುಳಿತುಕೊಳ್ಳುವರು ಸಾಮಾನ್ಯವಾಗಿ ಅತ್ತ ಯಾರೂ ಹೋಗುತ್ತಿರಲಿಲ್ಲ ಅದರಲ್ಲಿಯೂ ಭಗವಾನರು ಅಲ್ಲಿ ಇರುವವರೆಂದರಂತೂ ಒಬ್ಬರೂ ಆತ ಕಡೆ ಸುಳಿಯುತ್ತಿರಲಿಲ್ಲ ಇಂದು ಭಗವಾನರು ಅಲ್ಲಿ ಕಾತ್ಯಾಯಿನಿ ಸಾಹಿತರಾಗಿ ಕುಳಿತಿದ್ದಾರೆ ಒಂದು ಗಳಿಗೆ ಹಾಗೆಯೇ ಕುಳಿತಿದ್ದು ಅವರೇ ಭಗವತಿಯವರನ್ನು ಕೇಳಿದರು ಕಾತ್ಯಾಯಿನಿ ನಿನಗೇನೂ ಆಸೆಯೇ ಹೇ ಹಾಗೆಯೇ ಹೇಳಿದಳು ನಿಮ್ಮ ಸೇವೆ ಮಾಡುವುದೊಂದು ಬಿಟ್ಟು ಇನ್ನೇನೂ ಆಸೆ ಇಲ್ಲ ಮೈತ್ರಿಯಿ ಅಂತೂ ಬ್ರಹ್ಮವಾದಿನಿ ಅವಳ ಬಾಯಲ್ಲಿ ಇಂತಹ ಮಾತು ಶೋಭಿಸುತ್ತದೆ ಆದರೆ ನೀನು ಹಾಗಲ್ಲ ನಿನಗಾದರೂ ಆಸೆ ಇದ್ದೇ ಇರಬೇಕು ಹೋಗಲಿ ಸ್ತ್ರೀ ಸಹಜವಾದ ಪುತ್ರಾಪೇಕ್ಷ ಪುತ್ರಾಪೇಕ್ಷೆಯೂ ಇಲ್ಲವೇ ಕಾತ್ಯಾಯಿನಿಯು ನಕ್ಕು ಬಿಟ್ಟಳು ನಗು ಮೇಲೆ ಹೇಳಿದಳು ದನಿಯಲ್ಲಿ ತಾರುಣ್ಯದ ಸರಳತೆ ಇರಲಿಲ್ಲ ಪ್ರೌಢೆಯ ಗಾಂಭೀರ್ಯ ತಾನೇ ತಾನಾಗಿತ್ತು ನಿಜವಾಗಿ ಹೇಳಬೇಕೆಂದರೆ ನನಗೆ ಮಕ್ಕಳಾಗುವುದೆಂದು ಮಕ್ಕಳು ಆಗುವೆಂದು ಗಾಬರಿ ಮಗುವಾದರೆ ನಾನು ಅದರ ಕಡೆ ತಿರುಗುವುದೇ ನಿಮ್ಮ ಸೇವೆ ಮಾಡುವುದೇ ಮಕ್ಕಳಾದರೆ ನನಗೆ ಎರಡು ಕಡಕದ ದಾಸಹೀನಗತಿ ತಪ್ಪುವಂತಿಲ್ಲ ಆದ್ದರಿಂದ ನನಗೆ ಮಕ್ಕಳು ಅಲ್ಲ ಮಗನಾಗಲಿ ಮಗಳಾಗಲಿ ಬೇಡ ನಿಮ್ಮ ಕೈ ಹಿಡಿದು ನಿಮ್ಮ ಮನೆಗೆ ಬಂದದ್ದು ತಡ ನನಗೆ ತೃಪ್ತಿಯೂ ಬಂದುಬಿಟ್ಟಿತು ತಾವು ಗುರುಕುಲದ ಅಧಿಪತಿಯಗಳಾದಾಗ ಅಧಿಪತಿಗಳಾದಾಗಿನಿಂದಲಂತೂ ನನ್ನ ತೃಪ್ತಿಗೆ ವಾರವಿಲ್ಲ ವಾರವಿಲ್ಲ ಆದ್ದರಿಂದ ವಾರವಿಲ್ಲ ವಾರವಿಲ್ಲ ಆದ್ದರಿಂದ ನನಗೆ ಏನೂ ಬೇಕಿಲ್ಲ ಹಾಗೆಂದ ಸಣ್ಣಪುಟ್ಟ ಆಸೆಗಳು ಎಂದರೆ ಬೆಂಡೆಕಾಯಿ ಹುಳಿ ಬೂದುಗಂಬಳಕಾಯಿ ಮಜ್ಜಿಗೆ ಹುಳಿ ಸಂಡಿಗೆ ಹಪ್ಪಳ ಇಂತಹ ಆಸೆಗಳು ಇನ್ನೂ ಇವೆ ಆದರೇನು ಅದು ಆದರೆ ಎಷ್ಟು ಸಂತೋಷವೋ ಅಷ್ಟೇ ಸಂತೋಷ ಇದೇನು ನಾನು ಮಾತನಾಡುತ್ತಿರುವುದು ಮೈತ್ರಿ ಯೋಜನೆಯೋ ಕಾತ್ಯಾಯಿನಿಯೊಳನೆಯೋ ಇದೀಗ ಚೆನ್ನಾಯಿತು ಲೋಕಾಂತರಗಳಲ್ಲಿರುವುದನ್ನೆಲ್ಲ ಸಂಯಮ ಮಾಡಿ ತಿಳಿದುಕೊಳ್ಳುವವರಿಗೆ ಎದುರಿಗೆ ಕುಳಿಸಿರುವವರು ಯಾರು ಎಂದು ಕಾಣಿಸದೇ ಹೋದಳು ಎಂದರೆ ಏನು ಹೇಳಬೇಕು ದೇಹವೇನು ಕಾತ್ಯಾಯಿನಿಯೇ ಸಂದೇಹವಿಲ್ಲ ಆದರೆ ಆಶ್ರಮದ ಅಧಿವಾಜ್ನಿಯಾಗಿ ಲೌಕಿಕ ವ್ಯಾಪಾರ ಮಗ್ನಳಾಗಿರುವ ಕಾತ್ಯಾಯಿನಿಗೆ ಆಸೆಯಿಲ್ಲ ಅವಳು ವೈರಾಗ್ಯ ಸಂಪನ್ನಳು ಎಂದರೆ ನಂಬುವುದು ಹೇಗೆ ಧರ್ಮಪತ್ನಿಯ ಸಾಧ್ಯ ವಿಷಯವನ್ನು ಕುರಿತು ಹೇಳುವುದೇ ಹೇಳಿದರೆ ಸರಿ ಭವಿಷ್ಯವನ್ನು ಹಾಗೆ ರೂಪಿಸಬೇಕು ಹೀಗೆ ರೂಪಿಸಬೇಕು ಎಂದರೆ ನಮಗೆ ಅರ್ಥವಾಗುತ್ತದೆ ಅದು ಬಿಟ್ಟು ಮೋಕ್ಷಪತಿಯಂತೆ ಮೋಕ್ಷ ಪತ್ನಿಯಂತೆ ನನಗೇನು ಬೇಕಾಗಿಲ್ಲ ಮಕ್ಕಳು ಬೇಡ ಎಂದರೆ ನಂಬುವುದಾದರೂ ಹೇಗೆ ಆದ್ದರಿಂದ ಹಾಗೆ ಕೇಳಿದೆ ನೀನು ನಗೆ ನೆಗೆಯುವ ಕರುವಿನ ಒದೆಯುವ ಕಾಲಿನ ಹಾಗೆ ಒಂದು ಏಟು ಕೊಟ್ಟೆ ನಾನಾಡಿದ ಮಾತಿನಿಂದ ನಿಮಗೆ ನೋವಾಗಿದ್ದರೆ ಇದೋ ಕಾಲು ಮಾತಿನ ಭರದಲ್ಲಿ ಸಮಯ ಮಾತಿದೆ ಇಷ್ಟರ ಮೇಲೆ ನಿಮಗೆ ನೋವು ಆಗುವುದು ಎಲ್ಲಿ ಬಂತು ನಾವು ನೀರಿಗೆ ಗುಂಡು ಎಸೆದರೆ ಅದು ಅದನ್ನು ನುಂಗಿಕೊಳ್ಳುವಂತೆ ನಿಮಗೆ ನಾವು ಬೇಕೆಂದು ನೋವು ಮಾಡಿದರೂ ಆ ನೋವು ನಿಮ್ಮನ್ನು ತಾಕುವುದೇ ತಡ ಅದು ಆನಂದವಾಗಿ ಹೋಗುತ್ತದೆ ಆದ್ದರಿಂದ ಆ ವಿಷಯವಾಗಿ ನೀವು ಅಷ್ಟು ನೋವು ಪಟ್ಟಬೇಕು ಪಟ್ಟುಕೊಳ್ಳಬೇಕಾಗಿಲ್ಲ ಅಲ್ಲ ಕತ್ಯಾಯಿನಿ ಭೂಮಿಗೆ ಏನು ಹಾಕಿದರೂ ಅದು ಅದನ್ನು ಅಕಸ್ಮಾತ್ ಮಾಡಿಕೊಳ್ಳುತ್ತದೆ ಹೀಗಿರಲು ಹಾದು ಭೂಮಿಗೆ ಏನು ಹಾಕಿದರೂ ಅದು ಅದನ್ನು ಆತ್ಮಸಾತ್ ಮಾಡಿಕೊಳ್ಳುತ್ತದೆ ಹೀಗಿರಲು ನನಗೆ ಬಂದದ್ದನ್ನೆಲ್ಲ ನಾನು ಆತ್ಮಸಾತ್ ಮಾಡಿಕೊಂಡರೆ ಆಶ್ಚರ್ಯವೇನು ಆತ್ಮನೆಂದರೆ ಆನಂದ ತಾನೆ ಅದರಿಂದ ಆಸ್ಮತಾತ್ ಅಂದರೆ ಪ್ರತಿಯೊಂದು ಅನುಭವವೂ ಆನಂದವೇ ಆಗಬೇಕಷ್ಟೇ ದೇವಾಯಿದೆಲ್ಲ ಆ ಮೈತ್ರಿಯೇ ಮೀಸಲು ನಾನು ಸೇವೆಗೆ ಹುಟ್ಟಿದವಳು ಅವಳು ವಿಚಾರಕ್ಕಾಗಿ ಜನ್ಮವೆತ್ತಿದವಳು ಅವಳು ನಿಮ್ಮ ಹಾಗೆ ತಾನೂ ಕೆರೆ ಆಗಬೇಕು ಎನ್ನುವವಳು ನನಗೆ ಆ ಯೋಚನೆಯೇ ಇಲ್ಲ ನಾನು ಕರಿಯ ಆಸೆಯ ಆಸನೆಯಲ್ಲಿರುವ ಭಾವಿ ಆದ್ದರಿಂದ ಹೇಳಿದೆ ನನಗೆ ಯಾವಾಗಲೂ ಯಾವುದಕ್ಕೂ ದಾರಿದ್ಯವಿಲ್ಲ ಯಾವಾಗಲೂ ನನ್ನ ಹೃದಯದಲ್ಲಿ ಎಲ್ಲವೂ ತುಂಬಿ ತುಂಬಿ ತುಳುಕುತ್ತಿರುತ್ತದೆ ಈ ತುಂಬು ಎಲ್ಲಿ ಎನ್ನುವರಾ ಅದು ತಮ್ಮದು ತಮ್ಮ ಹೃದಯದಲ್ಲಿ ಅದಾಗಬೇಕು ಇದಾಗಬೇಕು ಅದಿಲ್ಲ ಇದಿಲ್ಲ ಎಂಬ ಆಸೆ ಇದ್ದರೆ ನನ್ನ ಹೃದಯದಲ್ಲೂ ಇರುತ್ತಿತ್ತು ಮಾತೆತ್ತಿದರೆ ನೀವು ಕಿಮ್ತೇನ ಮರ್ಮ ಅದರಿಂದ ನಮಗೇನಾಗಬೇಕೇ ಆದದ್ದೇನು ಎನ್ನುತ್ತೀರಿ ಆದ್ದರಿಂದ ನನಗೂ ಅದೇ ಭಾವ ಬಂದಿದೆ ಅಷ್ಟೇ ಭಲೇ ಕಾತ್ಯಾಯಿನಿ ಇವತ್ತೇನೋ ನಮ್ಮ ಕಾತ್ಯಾಯಿನಿ ಸರಸ್ವತಿಯಾಗಿದ್ದಾಳೆ ಮಾತು ಬಲು ಚೆನ್ನಾಗಿದೆ ನಾವು ಕೆರೆ ನೀನು ಭಾವಿ ಈ ಉಪ ಉಪಮಾನವನ್ನು ಮುಂದುವರೆಸಿದರೆ ನಮಗತಿ ಏನು ಎಲ್ಲಿಂದಲೋ ಏನನ್ನೋ ಹೊಡೆದುಕೊಂಡು ಬರುವ ರಾಡಿ ನೀರು ನಾವು ತಿಳಿಯಾಗಿ ಶುದ್ಧವಾದ ನೀರು ನೀನು ಭಲೆ ಚೆನ್ನಾಗಿ ಬಯ್ಯುತ್ತಿದ್ದೀಯೇ ಕತೆ ನೀವು ನೀವು ಹೇಳಿದುದು ನಿಜ ಹೇಳದರೆ ಅರ್ಥ ಆಗುತ್ತದೆ ಹಾಗೆ ಆಗುತ್ತದೆ ಆದರೆ ಆ ಅಭಿಪ್ರಾಯ ನನಗೆ ಇರಲಿಲ್ಲ ಅದೆಲ್ಲ ಇರಲಿ ಒಂದು ವರ ಕೊಡುವುದಾದರೆ ಕೊಡಿ ಆ ಆಸೆ ಇದೆ ಏನು ಹೇಳು ತಿಂಗಳಿಗೆ ಮೂರು ನಾಲ್ಕು ದಿವಸ ನಿಮ್ಮ ಸೇವೆ ನನಗೆ ತಪ್ಪುತ್ತಾ ಇದೆ ಅದನ್ನು ನಿವಾರಿಸುವುದಾದರೆ ಹೇಳಿ ಒಂದೇ ಸಮನಾಗಿ ನಿಮ್ಮ ಪಾದಸೇವೆ ಮಾಡಿಕೊಂಡು ಇದ್ದು ಬಿಡ್ತೀನಿ ಅದೇನು ಅಷ್ಟು ದೊಡ್ಡ ವಿಷಯವಲ್ಲ ಆದರೆ ಕಥ್ಯಾಯಿನಿ ಹೆಣ್ಣು ದೇಹ ಅದು ಹಾಗಾಗುವುದು ಅದರ ಧರ್ಮ ಆದ್ದರಿಂದ ಅದಕ್ಕೆ ಅಡ್ಡಿ ಬರಬಾರದು ಆಯಿತು ನೋಡಿದೆ ಈಗ ನೆನಪಾಯಿತು ನೀನು ಹಸುಗಳು ಬೇಕು ಅಲ್ಲವೇ ಸರಿ ಅದೊಂದು ಆಕಾಶಕ್ಕೆ ಏನೇ ಹಾಕುವ ಪ್ರಯತ್ನ ಒಂದಾನೊಂದು ಕಾಲದಲ್ಲಿ ನಮ್ಮದು ಒಂದು ಸಾವಿರ ಹಾಕಳು ಇರಬೇಕು ಹುಚ್ಚಿತ್ತು ಈಗ ಅದು ಅವಿವೇಕ ಎನ್ನಿಸುತ್ತಿದೆ ಸಾವಿರ ಹಸುವಾದರೆ ಅದನ್ನು ಕಟ್ಟುವುದಕ್ಕೆ ಎಷ್ಟು ದೊಡ್ಡ ಕೊಟ್ಟಿಗೆ ಬೇಕು ಅದಕ್ಕೆ ಹುಲ್ಲು ನೀರು ಕಾಣಿಸುವುದಿರಲಿ ಆ ಕೊಟ್ಟಿಗೆ ತೊಳೆಯುವುದಕ್ಕೆ ನೀರು ಯಾರು ಹೊತ್ತು ತರುವವರು ಎಂದು ತಲೆಯ ತುಂಬಾ ಯೋಚನೆ ಬಂದು ಅಷ್ಟಿದ್ದರೆ ಕರೆಯುವವರು ಯಾರು ಎಂದೆನಿಸಿ ಅದು ಒಂದು ಅವಿವೇಕ ಎನ್ನುವ ಘಟ್ಟಕ್ಕೆ ಒಂದು ವೇಳೆ ನಿನಗೆ ಆ ಯೋಗವಿದ್ದರೆ ಆಗ ಅದನ್ನು ಅನುಭವಿಸಿ ಬಿಡುವುದು ಈಗ ತಾನೇ ಏನು ನಮ್ಮ ಆಶ್ರಮದಲ್ಲಿ ಮನೆಯಲ್ಲಿರುವುದನ್ನೆಲ್ಲ ಸೇರಿಸದೆ ಸುಮಾರು ಐನೂರು ಹಸುಗಳಿವೆ ಅದು ಹಂಚಿರುವುದರಿಂದ ನಮಗೆ ಅದರ ತೊಂದರೆ ಇಲ್ಲ ಎಲ್ಲಾ ಒಟ್ಟುಗೂಡಿದರೆ ಅಬ್ಬಾ ಅದೆಲ್ಲ ಇಲ್ಲದ ಕಷ್ಟ ನಿಮ್ಮ ಬಾಯಿಯಲ್ಲಿ ಬಂದರೆ ಯಾವ ಕೆಲಸವಾಗಲಿ ಆಗಲೇ ಹೋಗುವುದಿಲ್ಲ ಆದ್ದರಿಂದ ಸಾವಿರ ಹಸು ಬರುವ ಯೋಗವಿದೆ ಎಂದು ತೋರುತ್ತದೆ ಬರಲಿ ಆದರೆ ಅವು ಸುಖವಾಗಿರುವಂತೆ ಏನು ಮಾಡಬೇಕು ಎಂದು ಯುವತಿನಿಂದ ಯೋಚಿಸುತ್ತೇನೆ ಆಗ ಹೇಳಿದೆಯಲ್ಲ ಆಶ್ರಮವಾಸಿಗಳಿಗೆಲ್ಲ ಹಂಚಿ ಬಿಡುವುದು ಎಂದು ಹಾಗೆ ಮಾಡಿದರಾಯಿತು ಕಷ್ಟ ತಪ್ಪಿಸಿಕೊಳ್ಳುವುದಕ್ಕೆ ಅದು ಒಳ್ಳೆಯ ಉಪಾಯ ಈಗ ನಾನು ಮಕ್ಕಳಿಗೆ ಅದೇ ಉಪಾಯ ಮಾಡಿರುವುದು ಬಿಳಿಯ ಮಗುವನ್ನು ಎತ್ತಿಕೊಳ್ಳಬೇಕು ಎನಿಸಿದರೆ ಬಿಳಿಯ ಮಗು ಇರುವವರ ಮನೆಗೆ ಹೋಗುತ್ತೇನೆ ಅದನ್ನು ಎತ್ತಿಕೊಂಡು ಆಟವಾಡುತ್ತಿದ್ದು ಹೊರಟು ಬರುವುದು ಈಗ ಮಗು ಕರಿಯ ಮಗು ರೂಪವಂತ ಮಗು ಕುರುಪಿ ಮಗು ಅಷ್ಟೇನು ಈ ಆಶ್ರಮದಲ್ಲಿರುವ ಮಕ್ಕಳೆಲ್ಲ ನನ್ನವೇ ಮಾಡಿಕೊಂಡು ಸುಖವಾಗಿದ್ದೇನೆ ಆದರೆ ಹಸುಗಳ ವಿಚಾರ ಹಾಗಲ್ಲ ನಮ್ಮದು ಎಂದರೆ ನಮ್ಮದೇ ಆಗಿರಬೇಕು ಆದರೆ ಸ್ವಾಮಿತ್ವದ ವಿಷಯದಲ್ಲಿ ವಿನಿಯೋಗದ ವಿಷಯದಲ್ಲಿ ಇನ್ನೊಬ್ಬರು ಕೈ ಹಾಕುವಂತಿರಬಾರದು ಆಗಲಿ ಬರಲಿ ಯೋಚಿಸೋಣ ಬಂದ ಮೇಲೆ ಯೋಚಿಸುವುದಕ್ಕೆ ಹೊರಟಬೇಡ ಬರುವ ವೇಳೆಗೆ ಯೋಚನೆ ಮಾಡಿಟ್ಟರು ಅದು ನ್ಯಾಯ ನೀವು ಬರ್ತದೆ ಎಂದರೆ ಬಂದೇ ಬಿಡುತ್ತದೆ ಆದರೆ ನೀವು ಬರ್ತದೆ ಎಂದಿಲ್ಲವಲ್ಲ ಬರಲೀನಿ ನಾನು ಎಂದು ನಾನೂ ಬಲವಂತ ಮಾಡುತ್ತಿಲ್ವಲ್ಲ ಹಾಗೆ ಬೇಡ ಪುಣ್ಯಾತ್ನಗಿತ್ತಿ ಪುಣ್ಯ ತೆಗೆತ್ತಿ ಇಲ್ಲಿ ನೋಡು ನೀನು ಕೋರಿದ್ದನ್ನು ನೆರವೇರಿಸಲು ದೇವತೆಗಳೆಲ್ಲ ಸಿದ್ಧರಾಗಿದ್ದಾರೆ ನೀನು ಮಕ್ಕಳು ಬೇಡವೆಂದೆ ಇನ್ನೇನಾದರೂ ದುಡ್ಡು ಬೇಕೆಂದರೆ ಅದು ಬೇಡವೆನ್ನತ್ತೀಯೇ ಆದ್ದರಿಂದ ನಿನ್ನ ಹಿಂದಿನ ಹಂಬಲವಾದ ಸಾವಿರ ಹಸುಗಳನ್ನು ಕಟ್ಟುವ ವಿಚಾರ ಬಂದಿದೆ ದೇವತೆಗಳು ಕೊಡುತ್ತಾರೆಯಂತೆ ಬರಲಿ ಬರಲಿ ಎನ್ನು ತಮ್ಮ ಅಪ್ಪನಿಗೆ ಯಾವಾಗಲೂ ಪ್ರತಿ ಇಲ್ಲ ಬರಲಿ ಎನ್ನುತ್ತೇನೆ ಆದರೆ ಬರುವಾಗ ಒಂದು ನಿಬಂಧನೆಯಿಂದ ಬರಬೇಕು ಏನು ಆ ನಿಬಂಧನೆ ಹೇಳೋ ಹೇಳೋ ಇಷ್ಟು ಸಾವಿರ ಆಕಳು ನಮಗೆ ಸಂತೋಷವಾಗುವ ಹಾಗೆ ತಾವಾಗಿ ನಾವು ಹೋಗಿ ಕೇಳಿದರೆ ಅಲ್ಲ ತಾವಾಗಿ ಬರಬೇಕು ಜೊತೆಗೆ ಅವು ಬಂದದ್ದಕ್ಕೆ ನಮಗೆ ಕೊಂಚವೂ ಆಯಾಸವಾಗಬಾರದು ಇಲ್ಲಿ ಸಂತೋಷವೆಂದರೆ ನಿಮ್ಮ ಸಂತೋಷವಲ್ಲ ಕಾತ್ಯಾಯಿನಿ ನಾನು ಕಾತ್ಯಾಯಿನಿ ಹ ಸಂತೋಷವಲ್ಲ ಕಾತ್ಯಾಯಿನಿ ನಾನು ಕಾತ್ಯಾಯಿನಿ ನಾನು ನಾನು ಹೇಳುವ ಸಂತೋಷ ಆ ಸಾವಿರ ಹಸುಗಳು ಬಂದು ಬಂತು ಎಂದು ನಮ್ಮ ಕಣ್ಣಲ್ಲಿ ಒಂದು ತೊಟ್ಟು ನೀರು ಬರಬಾರದು ನಮ್ಮ ಮೈಗೆ ಎಳ್ಳಷ್ಟು ಆಯಾಸವಾಗಬಾರದು ಭೇ ಒಳ್ಳೆಯ ನಿಬಂಧನೆಯನ್ನೇ ಹಾಕಿ ಹಾಕಿದೆ ದೇವತೆಗಳು ಈ ನಿಬಂಧನೆಗೂ ಒಪ್ಪಿ ಸಾವಿರ ಹಸುಗಳನ್ನು ಕೊಟ್ಟರೆ ಆಗ ಏನು ಮಾಡ್ತೀ ಹೌದು ನೋಡಿ ನೀವು ಈ ಮಾತು ಕೇಳುವುದರಿಂದ ಅದು ನೆನಪಾಯಿತು ಆ ಹಸುಗಳು ನಮ್ಮಲ್ಲಿ ಇರುವವರೆಗೂ ಅದಾಗಲಿ ಕರುಗಳಿಗಾಗಲಿ ರೋಗ ರುಜುನಗಳಿಂದ ನರಡಬಾರದು ಅವುಗಳಿಗೆ ಯಾವಾಗಲೂ ಹುಲ್ಲು ನೀರು ಸಮೃದ್ಧವಾಗಿರಬೇಕು ಅಂದರೆ ಒಂದೇ ಮಾತಿನಲ್ಲಿ ಅವುಗಳಿಂದ ನಮಗಾಗಲಿ ನಮ್ಮಿಂದ ಅವುಗಳಿಗಾಗಲಿ ಯಾವ ರೀತಿಯಿಂದಲೂ ಎಳ್ಳಷ್ಟು ತೊಂದರೆ ಇರಬಾರದು ನಿಮ್ಮ ನಿಬಂಧನೆಗಳೆಲ್ಲ ಮುಗಿಯಿತೋ ಇನ್ನೂ ಇದೆಯೋ ಅಷ್ಟೇ ಆಗಲೇ ಹೇಳಿದೆ ನಮ್ಮಿಂದ ಅವಕ್ಕೆ ಅವುಗಳಿಂದ ನಮಗೆ ಪರಸ್ಪರ ಸಂತೋಷವಾಗುತ್ತಿರಬೇಕಲ್ಲದೆ ಯಾವ ರೀತಿಯಲ್ಲೂ ಪರಸ್ಪರ ಆಯಾಸವಾಗಬಾರದು ಇನ್ನೂ ಯೋಚಿಸಿ ನೋಡು ಏನೋ ನೀವೇ ಬರಕೊಳ್ಳುವ ಹಾಗೆ ಕೇಳುತ್ತಿದ್ದೀರಲ್ಲ ಹೌದು ದೇವತೆಗಳ ಪರವಾಗಿ ನಾನು ತಥಾಸ್ತು ಎನ್ನುವೇ ಹಾಗೆಂದರೆ ಅಂದು ಬಿಡಿ ಕಾತ್ಯಾಯಿ ನೀನು ಎದ್ದು ಸಾಷ್ಟಾಂಗ ನಮಗೆ ಪ್ರಣಾಮ ಮಾಡಿದು ಮಾಡಿ ಎದ್ದು ನಿಂತು ಕೈ ಮುಗಿದಳು ಭಗವಾನರು ಎದ್ದು ನಿಂತು ಗಂಭೀರವಾಗಿ ತಥಾಸ್ತು ಎಂದರು